ಯುವರಾಜರ ಭೇಟಿ ಆ ದಿನ ಬೆಳಿಗ್ಗೆ ನಾನು ಅಲ್ಲಿಗೆ ಹೋದೆ ಯುವರಾಜರ ಅರಮನಿಯ ಒಂದು ಭಾಗದಲ್ಲಿ ದಕ್ಷಿಣದ ಕಡೆಯ ಮೆಟ್ಟಿಲನ್ನು ಹತ್ತಿ ಮಹಡಿಯ ಮೇಲೆ ಗೊತ್ತಾಗಿದ್ದ ಕೊಠಡಿಗೆ ಹೋದೆ ಅಲ್ಲಿ ಮಾತುಕತೆ ಸುಮುಖವಾಗಿ ನಡೆಯಿತು ಯುವರಾಜರವರು ಬಹು ವಿಶ್ವಾಸದಿಂದಲೂ ಮಾತನಾಡಿದರು ನಾನು ದಿವಾನ್ ಮಿರ್ಜಾರವರನ್ನು ಖುದ್ದಾಗಿ ಕಾಣಬೇಕೆಂದು ಎದುರಿಗೆ ಮಾತನಾಡಿದರೆ ನನ್ನ ಪ್ರಶ್ನೆ ಸುಲಭವಾಗಿ ಇತ್ಯರ್ಥಕ್ಕೆ ಬರುವುದೆಂದು ಸಲಹೆ ಕೊಟ್ಟರು ಮಿರ್ಜಾರವರಿಗೂ ನನಗೂ ಈಗ ಸ್ವಲ್ಪ ವಿರಸ ಬಂದಿದೆ ರಾಜಕೀಯದ ಕಾರಣದಿಂದ ಅವರು ನನ್ನಲ್ಲಿ ಆಗ್ರಹಗೊಂಡಿದ್ದಾರೆ ಯುವರಾಜರು ಕೊಂಚನಕ್ಕು ಅದು ಇದ್ದರೆ ಇರಲಿ ಇದು ಒಂದು ಸಾರ್ವಜನಿಕ ವಿಚಾರ ಅದರ ಅನುಕೂಲಕ್ಕಾಗಿ ನೀವು ವಿನಯ ತಾಳಬೇಕು ನಾನು ಮಿರ್ಜಾರವರಿಗೆ ಹೇಳುತ್ತೇನೆ ನಾಳೆ ಸಂಜೆ ಮಿರ್ಜಾರವರ ಮನೆಯಲ್ಲಿ ಟೀ ಪಾರ್ಟಿ ಉಂಟಷ್ಟೇ ಅಲ್ಲಿಗೆ ನೀವು ಬರುತ್ತೀರಲ್ಲವೇ ನನಗೆ ಆಹ್ವಾನ ಬಂದಿಲ್ಲ ಬಹುಶಃ ನಾನು ಬರಲಾರೆ ಹಾಗುಂಟೆ ತಕ್ಷಣ ಫೋನನ್ನು ತೆಗೆದುಕೊಂಡು ಮಿರ್ಜಾರವರೊಡನೆ ಮಾತನಾಡಿ ನನಗೆ ಹೇಳಿದರು ಆಹ್ವಾನ ನಿಮಗೆ ಹೋಗಿದೆಯಂತೆ ನೀವು ಬರಬೇಕು ನಾನು ಬರುತ್ತೇನೆ ಇಬ್ಬರು ಸೇರಿ ಹೇಳೋಣ ಗುಮಾನಿಯ ವಾತಾವರಣ ನಾನು ಒಂದನೇ ಹೇಳಿ ಹಿಂತಿರುಗಲು ಮೇಲೆ ಬರುವಾಗ ದಕ್ಷಿಣದ ಕಡೆಯ ಮೆಟ್ಟಿಲ ಹತ್ತಿರಕ್ಕೆ ಬಂದೆ ಅಲ್ಲಿ ಒಬ್ಬ ಆಳು ಇಳಿಯುವುದು ಇಲ್ಲಿ ಬೇಡ ಸ್ವಾಮಿ ಉತ್ತರದ ಕಡೆಯ ಮೆಟ್ಟಲಿನಿಂದ ಇಳಿಯಬಹುದು ಎಂದ ನಾನು ಈ ಕಡೆಯ ಮೆಟ್ಟಲಿನಿಂದ ಮೆಟಿಲ್ಲಿನ ಮೇಲೆ ಪಾದರಕ್ಷೆಯನ್ನು ಬಿಟ್ಟಿದ್ದೇನೆ ಎಂದೆ ಆಳು ನಿಮ್ಮ ಪಾದರಕ್ಷೆಯನ್ನು ಉತ್ತರದ ಕಡೆ ಇಟ್ಟಿದ್ದೇನೆ ಎಂದ ಇದರ ಅರ್ಥವೇನೆಂದು ನಾನು ಯುವ ರಾಜ ಸೆಕ್ರೆಟರಿ ತಮ್ಮಯ್ಯನವರನ್ನು ಕೇಳಿದೆ ಅವರು ಹೇಳಿದರು ನಿಮ್ಮ ತರುವಾಯ ಮಹಾಸ್ವಾಮಿಯವರನ್ನು ನೋಡಲು ಮತ್ತೊಬ್ಬರು ಬರುವವರಿದ್ದರು ಬಹುಶಃ ಬಿಕೆ ಗರುಡಾಚಾರ್ಯರು ಅವರು ನಿಮ್ಮ ಪಾದರಕ್ಷೆಯನ್ನು ನೋಡಿ ಗುರುತು ಹಿಡಿಯಬಹುದೆಂದು ಅದನ್ನು ಬೇರೆ ಕಡೆ ಸಾಗಿಸಿದ್ದಾಯಿತು ಹೀಗಿತ್ತು ಆಗಿನ ವಾತಾವರಣ ಮಿರ್ಜಾ ಸಾಹೇಬರ ಸ್ನೇಹಿತರು ಯುವರಾಜರನ್ನು ನೋಡಲು ಹೋದರೆ ಗುಮಾನಿ ಯುವರಾಜರ ಕಡೆಯವರು ಮಿರ್ಜಾರವರನ್ನು ನೋಡಲು ಹೋದರು ಗುಮಾನಿ ಪರಿಷತ್ತಿನ ಗ್ರ್ಯಾಂಡ್ ವಿಚಾರದಲ್ಲಿ ಯುವರಾಜರು ಅಪ್ಪಣೆ ಮಾಡಿದಂತೆ ನಾನು ಮಿರ್ಜಾರವರ ಮನೆಯ ಪಾರ್ಟಿಗೆ ಹೋದೆ ನನಗೆ ಮುಂಚೆಯೇ ಯುವರಾಜರು ಅಲ್ಲಿಗೆ ದಯ ಮಾಡಿಸಿದ್ದರು ಅವರು ಮಿರ್ಜಾರವರೊಡನೆ ಮಾತನಾಡಿದ್ದುದಾಗಿಯೂ ಎಲ್ಲ ಸುಮುಖವಾಗಿದೆ ಎಂದು ಭರವಸೆ ಹೇಳಿದರು ಗ್ರ್ಯಾಂಡ್ ಟು ಪುನರ್ವಿಹಿತವಾಯಿತು ಮನಸ್ತಾಪ ಯುವರಾಜರು ಬೊಂಬಾಯಿ ಪಟ್ಟಣದಲ್ಲಿ ಮೃತರಾದಾಗ ಮಿರ್ಜಾರವರ ವಿಷಯದಲ್ಲಿ ಮತ್ತೆ ಗುಲ್ಲೆದ್ದಿತು ಅವರು ಯುವರಾಜರ ವಿಷಯದಲ್ಲಿ ಉಪೇಕ್ಷೆಯಿಂದಿದ್ದರೆಂದು ಶವಸಂಸ್ಕಾರ ಕಾಲದಲ್ಲಿ ಗೌರವ ತೋರಿಸಲಿಲ್ಲವೆಂದು ಕೆಲವರು ಹಲಬಿದರು ಈ ನಾನಾ ಕಾರಣಗಳಿಂದ ಮಿರ್ಜಾರವರಿಗೆ ನೋವು ಉಂಟಾದದ್ದರ ಹೊರತು ಬೇರೆ ಯಾವ ಫಲವೂ ಜನಕ್ಕೆ ದೊರೆಯಲಿಲ್ಲ ಯುವರಾಜರಿಗೆ ಸರಕಾರದಿಂದ ಸಲ್ಲುತ್ತಿದ್ದ ವಾರ್ಷಿಕ ವೇತನ ಸಾಲದೆಂದು ಅದನ್ನು ಹೆಚ್ಚಿಸಬೇಕೆಂದು ಆಗಾಗ ಮಿರ್ಜಾರವರಿಗೆ ಸಲಹೆ ಬರುತ್ತಿದ್ದದುಂಟು ಅವರು ಆ ಸಲಹೆಯನ್ನು ನಡೆಸಲು ಅನುಕೂಲವಿಲ್ಲವೆಂದು ಹೇಳುತ್ತಿದ್ದದೂ ಉಂಟು ಮನಸ್ತಾಪಕ್ಕೆ ಇದೂ ಒಂದು ಕಾರಣವಿದ್ದರೂ ಆದರೆ ಈ ಯಾವ ಸಂದರ್ಭವೂ ಶ್ರೀಮನ್ ಮಹಾರಾಜರವರ ತಿಳಿವಳಿಕೆಗೆ ಬಾರದೇ ಇದ್ದದ್ದಲ್ಲ ಇದನ್ನೆಲ್ಲ ಅವರು ಅರಿತಿದ್ದರೂ ಮಿರ್ಜಾರವರಲ್ಲಿ ಎಂದಿನಂತೆ ವಿಶ್ವಾಸ ತೋರಿ ಅವರಿಗೆ ಬೆಂಬಲ ಕೊಡುತ್ತಿದ್ದರು ಆಕ್ಷೇಪಣೆಗಳು ಮಹಾರಾಜರವರಲ್ಲಿ ಮಿರ್ಜಾರವರನ್ನು ಕುರಿತು ಜನ ಹೇಳಿದ್ದು ಅಪರೂಪವಲ್ಲ ಎಷ್ಟೋ ಮಂದಿ ನಿವೃತ್ತರಾದ ದೊಡ್ಡ ಮನುಷ್ಯರು ಮಹಾರಾಜರವರಲ್ಲಿ ಹೋಗಿ ಮಿರ್ಜಾ ಮಾಡಿದ್ದು ತಪ್ಪು ಎಂದು ಆಕ್ಷೇಪಣೆ ಮಾಡುತ್ತಿದ್ದರು ಮಹಾರಾಜರಾದರು ಆ ಆಕ್ಷೇಪಣೆಗಳನ್ನು ಮಿರ್ಜಾರವರಿಗೆ ತಿಳಿಸಿ ತಿದ್ದುಕೊಳ್ಳಲು ಏನು ಮಾಡಬಹುದೋ ನೋಡಿ ಎನ್ನುತ್ತಿದ್ದರು ಒಂದು ಸಾರಿ ಬೊಂಬಾಯಿ ಹೈಕೋರ್ಟಿನ ರಿಟೈರ್ಡ್ ಜಡ್ಜಿ ಬಹುಶಃ ಗೋವಿಂದ ಪ್ರಧಾ ಪ್ರಧಾನ್ ಮೈಸೂರಿಗೆ ದಸರಾ ಅತಿಥಿಗಳಾಗಿ ಬಂದಿದ್ದಾಗ ಮಹಾರಾಜರನ್ನು ಭೇಟಿ ಮಾಡಿ ನಮಗೆ ಈಗ ಉಳಿದಿರುವುದು ಒಂದೇ ಹಿಂದೂ ರಾಜ್ಯ ಇಲ್ಲಿ ನೀವು ದಿವಾನ್ ಪದವಿಗೆ ಮುಸಲ್ಮಾನರನ್ನು ಇರಿಸಿಕೊಂಡಿದ್ದೀರಲ್ಲ ಹಿಂದೂ ಯಾರು ನಿಮಗೆ ಸಿಕ್ಕಲಿಲ್ಲವೇ ಎಂದು ಕೇಳಿದರಂತೆ ಇದನ್ನು ಮಹಾರಾಜರವರೇ ಬಿರ್ಜಾರವರಿಗೆ ಹೇಳಿ ನೀನು ಆ ದೊಡ್ಡ ಮನುಷ್ಯರನ್ನು ಕಂಡು ಸಮಜಾಯಿಸಿ ಕೊಟ್ಟು ಬಾ ಎಂದರು ಈಗ ಕಟ್ಟಕಡೆಯ ದೃಶ್ಯ ಆಡಳಿತ ಆಡಳಿತದ ಮುಕ್ತಾಯ ಬೆಂಗಳೂರು ಅರಮನೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತರ ಆಗಸ್ಟ್ ರಾತ್ರಿ ಶ್ರೀಮನ್ ಮಹಾರಾಜರವರು ಮರಣ ಮಿರ್ಜಾರವರು ದೊಂದಿಗೆ ಮೈಸೂರಿಗೆ ಹೋಗಿ ಅಲ್ಲಿ ಆಗಬೇಕಾದ ಅಂತ್ಯ ಸಂಸ್ಕಾರಗಳು ಮುಗಿಯುವವರೆಗೆ ಆ ಪಕ್ಕದಲ್ಲಿಯೇ ಇದ್ದರು ಆ ಹತ್ತು ಹನ್ನೆರಡು ದಿವಸ ಅವರು ಯಾರ ಕೈಗೂ ಸಿಕ್ಕುವಂತಿರಲಿಲ್ಲ ದುಃಖದಲ್ಲಿ ಮುಡುಗಿದ್ದರು ಒಂದು ದಿನ ನಾಲ್ಕಾರು ಮಿತ್ರರು ಸೇರಿದ್ದಾಗ ಆ ಗುಂಪಿನಲ್ಲಿ ಸರ್ ಜಗದೀಶ ಪ್ರಸಾದ್ ರವರಿದ್ದರು ಹಾಗೆಯೇ ಬೆಂಗಳೂರಿನ ಸಾಹುಕಾರ್ ಹರಿಯಣ್ಣನವರು ಸಜ್ಜನರಾಯರು ಸುಬ್ಬರಾಮ ಶೆಟ್ಟರು ಇದ್ದರು ಅವರೆಲ್ಲ ಸೇರಿ ಮಿರ್ಜಾರವರಿಗೆ ನಿಮ್ಮ ಸೇವೆ ರಾಜ್ಯಕ್ಕೆ ಇನ್ನು ಮುಂದೆ ಹಿಂದಿಗಿಂತ ಹೆಚ್ಚಾಗಿ ದೊರೆಯಬೇಕು ಹೊಸ ಮಹಾರಾಜರು ಇನ್ನೂ ಬಾಲಕರು ಅನುಭವವಿಲ್ಲದವರು ನೀವು ಅವರಿಗೆ ಬೆಂಬಲವಾಗಿ ನಿಂತು ರಾಜ್ಯವನ್ನು ಮುಂದಕ್ಕೆ ತರಬೇಕು ಎಂದು ವಿಜ್ಞಾಪನೆ ಮಾಡಿದರು ಮಿರ್ಜಾರವರು ನೀವೆಲ್ಲ ಅವರಿಗೆ ಹೇಳಿಕೊಳ್ಳಿ ಎಂದು ದುಃಖದ ಧ್ವನಿಯಲ್ಲಿ ಹೇಳಿದರು ನಮಗೆಲ್ಲ ಸಂಕಟವಾಯಿತು ಇದಾದ ಕೆಲವು ದಿಂಗ್ ತಿಂಗಳ ತರುವಾಯ ಬೆಂಗಳೂರಿನಲ್ಲಿ ಆಟೋಮೊಬೈಲ್ ಮೋಟಾರ್ ಕಾರ್ಖಾನೆಯನ್ನು ಸ್ಥಾಪಿಸುವ ಪ್ರಶ್ನೆ ಇದ್ದಿತು ಆ ಯೋಚನೆಯ ಹಿಂದಿದ್ದವರು ವಿಶ್ವೇಶ್ವರಯ್ಯನವರು ಮತ್ತು ವಾಲ್ಚಂದ್ ಹಿರಾಚಂದ್ರವರು ಈ ಯೋಜನೆಯನ್ನು ಉತ್ಸಾಹದಿಂದ ಅನುಮೋದಿಸಿದವರು ಮಿರ್ಜಾ ಆದರೆ ಮೈಸೂರು ದೇಶದಲ್ಲಿದ್ದ ದೊಡ್ಡ ದೊಡ್ಡ ಯುರೋಪಿಯನ್ ಹುದ್ದೆದಾರರು ಅವರ ದೇಶೀಯ ಹಿಂಬಾಲಕರು ಆ ಯೋಚನೆಗೆ ವಿರೋಧಿಗಳಾಗಿ ನಿಂತರು ಆಗ ರೆಸಿಡೆಂಟರಾಗಿದ್ದಾತ ಎರಡನೆಯ ಫ್ರೇಜರ್ ಹಿಂದೆ ರೆಸಿಡೆಂಟರಾಗಿದ್ದ ಎಸ್ ಎಂ ಫ್ರೇಜರ್ ಅವರ ಮಗ ಈ ಬಲಿಷ್ಠನ ವಿರೋಧವೇ ಕಡೆಯ ತೀರ್ಮಾನವಾಯಿತು ಮಿರ್ಜಾರವರಿಗೆ ಇದರಿಂದ ತುಂಬ ಅಸಮಾಧಾನವಾಯಿತು ಇತರ ಕಾರಣಗಳು ಸೇರಿಕೊಂಡವು ಮುಖ್ಯವಾಗಿ ಆ ಕಾರಣ ಅರಮನೆಯ ಒಳ ಪಂಗಡಗಳ ವೈಯಕ್ತಿಕವಾದ ಅಸಹನೆ ಮಿರ್ಜಾರವರ ಮನಸ್ಸಿಗೆ ತುಂಬಾ ಬೇಸರವಾದ ಒಂದು ದಿನ ಅವರು ತಮ್ಮ ಆಪ್ತ ಸೇವಕನಿಗೆ ದೊಡ್ಡ ದೊಡ್ಡ ಗುಲಾಬಿ ಹೂವಿನ ಹಾರಗಳನ್ನು ತರುವಂತೆ ಹೇಳಿದರು ಆತ ಒಂದು ಬುಟ್ಟಿ ಹಾರಗಳನ್ನು ಹೂಗಳನ್ನು ತಂದ ಮಿರ್ಜಾರವರು ಸ್ನಾನ ಮಾಡಿ ಒಗೆದ ಉಡುಪು ಧರಿಸಿ ಹೂವಿನ ಬುಟ್ಟಿಯನ್ನು ಕಾರಿನಲ್ಲಿರಿಸಿಕೊಂಡು ಮಹಾರಾಜರವರ ಸಮಾಧಿಯ ಬಳಿಗೆ ಹೋಗಿ ಆ ಹಾರಗಳನ್ನು ಹೂವುಗಳನ್ನು ಸಮಾಧಿಯ ಮೇಲಿರಿಸಿ ಅದರ ಬಳಿಯಿದ್ದ ಒಂದು ಧೂಪದ ಪಾತ್ರೆಯಲ್ಲಿ ಉದು ಬತ್ತಿಗಳನ್ನು ಹೊತ್ತಿಸಿಟ್ಟು ಕೈ ಮುಗಿದು ಒಂದು ಕ್ಷಣಕಾಲ ಮೌನದಿಂದ ನಿಂತಿದ್ದು ಕಣ್ಣರಿಸಿಕೊಳ್ಳುತ್ತಾ ಹಿಂತಿರುಗಿದರು ಹಾಗೆ ಮುಗಿಯಿತು ಐವತ್ತು ಅರವತ್ತು ವರ್ಷಗಳ ಸ್ನೇಹ ಬಾಲ್ಯದಿಂದ ಬೆಳೆದು ತುಂಬಿ ಬಂದಿದ್ದ ಸ್ನೇಹ ಅದಾದ ಮೇಲೆ ರಾಜೀನಾಮೆ ವಿಶ್ರಾಂತಿ ವಿಶ್ರಾಂತಿಯ ತರುವಾಯ ಮೈಸೂರಿನಿಂದ ವಿಶ್ರಾಂತರಾದ ಬಳಿಕ ಜಯಪುರ ಸಂಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದೆರಡು ವರ್ಷ ದಿವಾನರಾಗಿದ್ದರು ಅಜ್ಮೀರ್ ಮೇರ್ ಮೊದಲಾದ ರಾಜಸ್ಥಾನದ ಪಟ್ಟಣಗಳನ್ನು ಜನಾನುಕೂಲಕ್ಕಾಗಿ ಮಾಡಲು ಬಹುಮುಖವಾಗಿ ಶ್ರಮಿಸಿದರು ಅಲ್ಲಿಯ ಜನದ ಪ್ರೀತಿ ಗೌರವಗಳನ್ನು ಸಂಪಾದಿಸಿದರು ಅಲ್ಲಿಂದ ಹೈದರಾಬಾದ್ ಸಂಸ್ಥಾನಕ್ಕೆ ದಿವಾನರಾಗಿ ಬಂದರು ಅದು ಅವರಿಗೆ ಉತ್ಸಾಹವಿಲ್ಲದಿದ್ದ ಹುದ್ದೆ ನಿರ್ಜಾಮರವರು ಮಿರ್ಜಾರವರನ್ನು ಬಹುಕಾಲದಿಂದ ಆಹ್ವಾನಿಸುತ್ತಿದ್ದರು ನೀವು ಮು ಮುಸಲ್ಮಾನರಾಗಿ ನಿಜಾಮ ರಾಜ್ಯದ ದಿವಾನಗಿರಿಯನ್ನು ಬೇಡವೆನ್ನುತ್ತೀರಾ ಎಂದು ಕೇಳಿದರು ಈ ಒತ್ತಾಯಕ್ಕೆ ಸಿಕ್ಕಿಕೊಂಡು ಮಿರ್ಜಾರವರು ಹೈದರಾಬಾದಿಗೆ ಹೋದರು ಆದರೆ ಅಲ್ಲಿಯ ವಿದ್ಯಾಮಾನಗಳು ತಮ್ಮ ಮನಸ್ಸಿಗೆ ಒಗ್ಗುವಂತವಲ್ಲವೆಂದು ಅವರಿಗೆ ಮೊದಲೇ ಶಂಕೆಯಿತ್ತು ಮತಾಂಧರು ನಿಜಾಮರವರ ಸುತ್ತ ಕೋಟೆ ಕಟ್ಟಿ ಅವರನ್ನು ವಶದಲ್ಲಿಟ್ಟುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾರೆಂದು ಮಿರ್ಜಾ ರವರು ತ ರಜಾಕರ್ ಪಕ್ಷದ ಗೊಂದಲದಿಂದ ನಿಜಾಮರಿಗೂ ಅವರ ರಾಜ್ಯಕ್ಕೂ ನೆಮ್ಮದಿಯಾಗದೆಂದು ಮಿರ್ಜಾರವರು ನಿಜಾಮರವರಿಗೆ ನಾಲ್ಕಾರು ಬಾರಿ ಎಚ್ಚರಿಕೆ ಕೊಟ್ಟರು ಆ ಎಚ್ಚರಿಕೆ ಲಿಖಿತ ರೂಪದಲ್ಲಿದ್ದದ್ದನ್ನು ನಾನು ಕಣ್ಣಿಂದ ನೋಡಿದ್ದೇನೆ ತಮ್ಮ ಮಂತ್ರಾಲೋಚನೆ ನಿಜಾಮರಿಗೆ ಇಳಿಸಲಾರದೆಂದು ಮಿರ್ಜಾರವರಿಗೆ ಖಚಿತವಾದ ಮೇಲೆ ಅವರು ತಮಗೆ ಹೈದರಾಬಾದ್ ತಕ್ಕ ಸ್ಥಳವಲ್ಲವೆಂದು ನಿರ್ಧರಿಸಿ ಬೆಂಗಳೂರಿಗೆ ವಾಪಸ್ ಬಂದರು ಅಲ್ಲಿಂದ ಕಡೆಯವರೆಗೂ ಅಲ್ಲಿ ಕಡೆಯವರೆಗೂ ಆಲಿ ಅಸ್ಕರ್ ರೋಡಿನ ಎರಡನೆಯ ನಂಬರಿನ ಮನೆಯಲ್ಲಿ ವಾಸವಾಗಿದ್ದರು ಅದು ರಿಟೈರ್ಡ್ ಮನುಷ್ಯರ ಮನೆಯೆಂದು ತೋರುವಂತಿರಲಿಲ್ಲ ಹುದ್ದೆಯಲ್ಲಿರುವವರ ಮನೆಗಿಂತ ಹೆಚ್ಚು ಕಳೆಯುಳ್ಳದ್ದಾಗಿತ್ತು ದಿನ ಬೇಟಿಗಾರರ ತಂಡ ತಂಡವಾಗಿ ಬರುತ್ತಿದ್ದರು ಇಂಡಿಯಾದ ನಾನಾ ಭಾಗಗಳಿಂದ ಇಂಗ್ಲೆಂಡಿನಿಂದ ಅಮೆರಿಕದಿಂದ ದೇಶ ವಿದೇಶಗಳಿಂದ ವಾರ ಪಾರ್ಟಿಗಳು ನಡೆಯುತ್ತಿದ್ದವು ಹಲವರು ರಾಜ ಮಹಾರಾಜರು ಬರುತ್ತಿದ್ದರು ಮಿರ್ಜಾದವರಿಗೆ ಹೆಚ್ಚು ಪುರುಷತ್ತಿರಲಿಲ್ಲ ದೊರೆತ ಕೊಂಚ ಪುರುಷೊತ್ತಿನಲ್ಲಿ ಅವರು ಫಿರ್ದೂಸಿ ಹಾಫೀಸ್ ಮೊದಲಾದ ಪಾರಸಿ ಮಹಾಕವಿಗಳ ಗ್ರಂಥಗಳನ್ನು ಓದುತ್ತಿದ್ದರು ಅದರಿಂದ ಆಗಾಗ ವಾಕ್ಯಗಳನ್ನು ಉದಾಹರಿಸಿ ಇಂಗ್ಲಿಶಿಗೆ ತರ್ಜುಮೆ ಮಾಡಿ ಆ ಕಾವ್ಯ ಸೌಂದರ್ಯಗಳನ್ನು ವಿವರಿಸುತ್ತಿದ್ದರು ಚೊಕ್ಕವಾದ ವಾತಾವರಣ ನಗುನಗುವ ಹೂಗಿಡಗಳು ಹಾಸಿದ ಮುಕಮಲ್ಲಿನಂತ ಹುಲ್ಲುಗಾವಲು ಮಿತವಾಗಿ ದ್ರಾಕ್ಷಿ ಖರ್ಜೂರ ಬಾದಾಮಿ ಮೊದಲಾದವು ಮೃದುಮಂದವಾದ ಗಾಳಿ ಸಹೃದಯರಾದ ಸ್ನೇಹಿತರು ಇದು ಅವರ ಕಡೆಯ ದಿನಗಳ ಸೊಬಗು ಅವರು ಒಂದು ಶಸ್ತ್ರಚಿಕಿತ್ಸೆಗಾಗಿ ಯುರೋಪ್ಗೆ ಹೋಗಿ ಇಂಗ್ಲೆಂಡ್ ಫ್ರಾನ್ಸ್ ದೇಶಗಳಲ್ಲಿ ಹಳೆಯ ಸ್ನೇಹಿತರನ್ನು ಕಂಡು ಹಿಂತಿರುಗುವಾಗ ತಮ್ಮ ಪೂರ್ವಿಕರ ಜನ್ಮಸ್ಥಳವಾದ ಪರ್ಷ್ಯಾ ಮತ್ತು ಆಸು ಸುಸ್ ಸುತ್ತಮುತ್ತಿನ ಪ್ರದೇಶಕ್ಕೂ ಹೋಗಿ ಬಂದರು ಆ ದೇಶಗಳ ಪರಿಸ್ಥಿತಿ ಬಹು ಶೋಚನೀಯವಾಗಿದೆ ಎಂದು ಒಟ್ಟಿನಲ್ಲಿ ಏಷ್ಯಾ ಖಂಡದ ದೇಶಗಳ ಸ್ಥಿತಿಗತಿಗಳು ಆಶಾಜನಕಗಳಾಗಿಲ್ಲವೆಂದು ಆಗಾಗ ಮಿತ್ರರಲ್ಲಿ ಹೇಳಿಕೊಂಡು ದುಃಖಿಸುತ್ತಿದ್ದರು ಯುರೋಪಿನಲ್ಲಿ ಯಾವ ವ್ಯಾಧಿಗಾಗಿ ಚಿಕಿತ್ಸೆ ಎತ್ಕಿಂಚಿತ್ತು ನಡೆಯಿತೋ ಆ ವ್ಯಾಧಿ ಪೂರ್ತಿ ಶಮನವಾಗಲೇ ಇಲ್ಲ ಆ ಸ್ಥಿತಿಯಲ್ಲಿ ನಾನು ಒಂದು ದಿನ ಹೋಗಿದ್ದಾಗ ತಾವು ಮತ್ತೆ ಚಿಕಿತ್ಸೆ ಪಡೆಯಬಾ ಬೇಕಾದೀತೆಂದು ಬೊಂಬಾಯಿಗೋ ವಿಯೆನ್ನಾಕ್ಕೊ ಹೋಗಬೇಕಾದೀತೆಂದು ಸೂಚಿಸಿದರು ಅಲ್ಲಿಂದ ಮೂರನೆಯ ದಿನ ರಾತ್ರಿಯೇ ಅವರ ಆಯಸ್ಸು ಮುಗಿಯಿತು ಆ ರಾತ್ರಿ ಸುಮಾರು ಒಂಬತ್ತು ಗಂಟೆಯ ವೇಳೆಗೆ ಒಬ್ಬ ಸ್ನೇಹಿತರು ಅವರಿಗೆ ಫೋನ್ ಮಾಡಿ ಹೇಗಿದ್ದೀರಿ ಎಂದು ಕೇಳಿದರು ಮಿರ್ಜರವರು ಸಿದ್ಧ ಮಾಡಿಕೊಳ್ಳುತ್ತಿದ್ದೇನೆ ಎಂದರು ಮಿತ್ರರಿಗೆ ಅರ್ಥವಾಗಲಿಲ್ಲ ಮಿರ್ಜಾರವರು ಪ್ರಯಾಣಕ್ಕೆ ಸಿದ್ಧನಾಗುತ್ತಿದ್ದೇನೆ ಎಂದರು ಬಹುಶಃ ಅದೇ ಅವರ ಕೆಟ್ಟ ಮಾತೆಂದು ತೋರುತ್ತದೆ ಅಳುತನಿಂ ನೀಂ ಬಂದು ನಿನ್ನ ಜನ ನಕ್ಕರ್ ನಗುತ್ತೇ ನೀಂ ಓದುದು ನಿನ್ನ ಜನ ಒಳುವರ್